ಮೂರನೆಯ ತರಂಗ ವಿಶ್ವಾಮಿತನು ಮತ್ತೆ ಹಿಮಾಲಯಕ್ಕೆ ಹೋದನು ಭಗೀರಥನ ತಪಸ್ಸು ಲೋಕ ಸಂರಕ್ಷಣಾರ್ಥವಾಗಿ ಕೆಳಕ್ಕೆ ಇಳಿಯುತ್ತಿದೆಯೋ ಎಂಬಂತೆ ಕೆಳಗು ಕೆಳಗ ಕೆಳಗೆ ಇಳಿಯುತ್ತಿರುವ ಭಾಗೀರಥಿಯ ತುಂತುರುಗಳಿಂದ ಪವಿತ್ರವಾಗಿ ದೇವದಾರು ಮರಗಳ ಸುವಾಸನೆಯಿಂದ ಮನೋಹರವಾಗಿ ನಿರ್ಜನವಾಗಿ ಏಕಾಂತವಾಗಿರುವ ಗುಹೆಯೊಂದರಲ್ಲಿ ಆತನು ಮತ್ತೆ ತಪಸ್ಸಿಗೆ ನಿಂತಿದ್ದಾನೆ ತಪಸ್ಸು ಆರಂಭ ಮಾಡುವುದಕ್ಕೆ ಮುಂಚೆಯೇ ಒಮ್ಮೆ ಹೋಗಿ ವಾಮದೇವನನ್ನು ನೋಡಿ ಬರಬೇಕೆಂದು ಆಸೆ ಅಲ್ಲದೆ ಈಗೇನೋ ಎಲ್ಲಿ ಹೋಗಿ ಬರುವುದಕ್ಕೂ ಅಡ್ಡಿ ಇಲ್ಲ ಆಕಾಶಗಮನವನ್ನು ಮೇರೆಕೆಗೆ ಕಲಿಸಿದ್ದಾಳೆ ಮನಸ್ಸು ಮಾಡಿದರೆ ಹೋಗಿ ಬರಬಹುದು ಆದರೆ ಇನ್ನೂ ಹೋಗುವ ಮನಸ್ಸಾಗಲಿಲ್ಲ ಮನಸ್ಸಾಗಿಲ್ಲ ಮನಸ್ಸು ಆಗಾಗ ಮೆಣಕೆಯನ್ನು ನನಿಯುತ್ತದೆ ಆದು ಯಾವುದಕ್ಕೂ ಪಶ್ಚಾತಾಪಿಲ್ಲ ಪಡಬೇಕಾಗಿಲ್ಲ ಅಲ್ಲದೆ ಅವಳು ಇದ್ದಿದ್ದರೆ ಪ್ರಾಣಾಗ್ನಿ ದೇವನ ಸಂದರ್ಶನವಾಗುತ್ತಿರಲಿಲ್ಲ ಆದ್ದರಿಂದ ಅವಳು ಹೊರಟು ಹೋದೇ ಆದರೆ ಅವಳು ಇರುವಾಗ ಇಂದಿನ ಸಾಲ ತಿಳಿಸುವ ಯೋಚನೆ ಮಾಡಿದರೆ ಚೆನ್ನಾಗಿತ್ತು ಅದು ಬರಲಿಲ್ಲ ಈಗಲೂ ಏನಾದರೂ ಮಾಡಿ ಆ ಸಾಲ ತೀರಿಸಿ ಆಮೇಲೆ ಏಕೆ ನಿಶ್ಚಿಂತವಾಗಿ ತಪಸ್ಸಿಗೆ ಕುಳಿತುಕೊಳ್ಳಬಹುದು ಹಾಗೆಂದರೆ ಇನ್ನೊಂದು ಕನ್ಯನ್ನು ಹುಡುಕಿ ಮದುವೆಯ ಮದುವೆಯಾಗಿ ಅವಳಲ್ಲಿ ಐವತ್ತು ಮಕ್ಕಳನ್ನು ಪಡೆದು ಅವಳು ಅವರ ಅವರನ್ನು ಅವನ್ನು ಬಲಿಗೊಡಬೇಕು ಅದು ಸಾಮಾನ್ಯವಾದ ಕೆಲಸವೇ ಜೊತೆಗೆ ಮಕ್ಕಳೆಂದರೆ ಏನು ಜೊಂಡಿನ ತುಂಡುಗಳೇ ತಂದೆ ತಾಯಿಗಳಿಬ್ಬರಿಗೂ ಸೇರಿದವರು ತಾಯಿಯ ಅಪ್ಪನೆಯಲ್ಲದೆ ಅವಳು ಪಡೆದ ಮಕ್ಕಳನ್ನು ಬಲಿ ಮಾಡುವುದೆಂತೂ ಆ ಯೋಚನೆಯು ಬಲವಾಗಿದೆ ಯೋಚನೆಯು ಅಪಾರವಾಗಿ ತಲೆನೊಯ್ಯುವಷ್ಟು ಬಲವಾದಾಗ ಛ ನಾನು ಚಿಂತೆ ಮಾಡಿ ಪ್ರಯೋಜನವಿಲ್ಲ ಕಾಣದ ಕೈ ಇದೆಯಲ್ಲ ಅದಕ್ಕೆ ಬೇಕಾದಾಗ ಮಾಡಿಸಿಕೊಳ್ಳುತ್ತದೆ ಎಂದು ಆ ಯೋಚನೆಯನ್ನು ಅಟ್ಟುತ್ತಾನೆ ಕೊಡದ ನೀರಿನ ಮೇಲೆ ಪಾಚಿಯ ಕೈಯೇಟು ತಿಂದು ಹಿಂದಕ್ಕೆ ಹೋದನ್ನು ಮತ್ತೆ ಹಿಂದಿರುಗಿ ಬಂದು ಕಾಯ್ದುಕೊಳ್ಳುವಂತೆ ಬಹಿರ್ಮುಖಾದರೆ ಆ ಯೋಚನೆ ಕಾದಿದ್ದು ಮಾವಿನ ಹಣ್ಣಿನ ಕಾಲದ ಸಣ್ಣ ಸೊಳ್ಳೆ ಎಂತ ಬಂದು ಮುತ್ತಿಕೊಳ್ಳುತ್ತದೆ ಈಗ ಆತನ ತಪಸ್ಸು ಅಷ್ಟೇ ಗಂಭೀರವಾಗಿದೆ ಹಿಂದಿನಂತೆ ಹಿಂದಿನಂತೆ ಈ ತಾಯಿ ಈಗ ಆತನು ಅಶನಾರ್ಥಿಯಾಗಿ ಗೆಡ್ಡೆಗನಸುಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಹಸಿವಾದಾಗ ಬಾಯಾರಿಕೆಯಾದಾಗ ಪ್ರಾಣ ಧ್ಯಾನ ಮಾಡಿ ಅನುಸಂಧಾನ ಮಾಡಿ ಆ ಕ್ಷುಪ್ ಅಕ್ಷುತ್ಪಿಪಾಸಿಗಳನ್ನು ಕಟ್ಟಿಹಾಕುತ್ತಾನೆ ಮತ್ತೆ ಗಂಗಾತೀರಕ್ಕೆ ಹೋದಾಗ ನೀರು ತೆಗೆದುಕೊಂಡು ಅಭಿಮಂತ್ರಿಸಿ ಕುಡಿದರೆ ಅದು ಪ್ರಾಣಕ್ಕೆ ಅನ್ನವಾಗಿ ವಾನವಾಗಿ ತರ್ಪಣಾವ ಮಾಡುತ್ತದೆ ಅವನ ತಪಸ್ಸಿಂದು ಧ್ಯಾನ ಯೋಗ ಹಿಂದಿನಂತೆ ಮಂತ್ರಯೋಗವಲ್ಲ ಅಂದಿನಂತೆ ದೇವತಾ ದೇವ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯೋಚನೆ ಇಲ್ಲ ನಿತ್ಯ ನಿತ್ಯದ ಕರ್ಮವಾದ ಬ್ರಹ್ಮಯಜ್ಞನು ಯಜ್ಞವನ್ನು ಮಾಡುತ್ತಾನೆ ಸೂರ್ಯ ದರ್ಶನವಾದ ದಿನ ಹೋಗಿ ಸ್ನಾನ ಮಾಡಿ ಬರುತ್ತಾನೆ ಉಳಿದ ಹೊತ್ತು ದೇಹದಲ್ಲಿ ಯಾವುದೋ ಕೆಲಸ ಮಾಡುತ್ತಿದ್ದರೆ ಅದೇಕೆ ಹಾಗೆ ಎಂದು ಧ್ಯಾನದಿಂದ ನೋಡುತ್ತಾನೆ ಮನಸ್ಸು ಯಾವುದಾದರೊಂದು ಹಂಬಲವನ್ನು ಅಪ್ಪಿಕೊಂಡರೆ ಬೇಡ ಕೂಡುದು ಎಲ್ಲೇ ನಿನಗೆ ಈ ಹಂಬಲವನ್ನು ಹಂಬಲವನ್ನು ಹಿಡಿದೆಯೇ ಎಂದು ಅದರ ಹಿಂದೆ ಬಗ್ಗೆ ನೋಡಲು ಯತ್ನಿಸುತ್ತಾನೆ ಮನಸ್ಸು ಒಂದೊಡನೆ ಕಣ್ಣು ಮುಚ್ಚಾಲು ಯಾರುವಂತೆ ಒಂದು ಗಲಿಗೆ ಕೊಟ್ಟು ಅವತಿಟ್ಟುಕೊಂಡಿದ್ದು ಮತ್ತೊಂದು ಗಡೆಗೆ ಪ್ರಕಟವಾಗಿ ಕಾಡಿನ ಹಳ್ಳದಂತೆ ಅಲ್ಲಿಷ್ಟು ಇಲ್ಲಿಷ್ಟು ಕಾಣುತ್ತದೆ ವೃತ್ತಿಯು ಗೋಚರವಾದೀತೆ ಕೈಗೆ ಸಿಕ್ಕೀತೆ ಅದೇಕೆ ಹೀಗೆ ಹೊರಟಿತು ಎಂದು ಅದನ್ನು ಹಿಡಿದು ವಿಚಾರಿಸಿ ಅದರ ಹಿಂದೂ ಮುಂದೆ ಕುಳಿತಿದ್ದಾನೆ ಸಾಲದ ಯೋಚನೆಯು ಜೊತೆಗೆ ಬ್ರಾಹ್ಮಣದ ಯೋಚನೆ ಸ್ವರ್ಗದ ಸೌಖ್ಯವನ್ನು ಅನುಭವಿಸಿ ಆಯಿತು ಪ್ರಾಣ ದರ್ಶನ ಮಾಡಿ ಭೂಸರನಾದದಾಯಿತು ಆದರೆ ಬ್ರಾಹ್ಮಣನಾದನೆ ಅನ್ನೋದೇನೋ ಇಲ್ಲವೋ ತಿಳಿಯಲಿಲ್ಲವಲ್ಲ ಅದನ್ನು ತಿಳಿದುಕೊಳ್ಳುವುದು ಹೇಗೆ ಅಥವಾ ತಿಳಿಯದಿದ್ದರೆ ಆಗುವ ಕಾಲಕ್ಕೆ ಆಗುತ್ತದೆ ನಾನಿನ್ನು ನಾನಿನ್ನು ಮೇಲೆ ಒದ್ದಾಡುವುದಿಲ್ಲ ಪ್ರಾಣ ದರ್ಶನ ಹಾಗೆ ಯಾವತ್ತೋ ಒಂದು ದಿನ ಆ ಬ್ರಾಹ್ಮಣ್ಯವು ಎದುರಿಗೆ ಬಂದು ನಿಲ್ಲುತ್ತದೆ ಆಗ ಮಾಡುತ್ತಿರುವ ಕೆಲಸ ಮಾಡೋಣ ಈ ಮನಸ್ಸು ಮಾಡುತ್ತಿರುವ ಕೆಲಸವನ್ನು ಈಗ ಮಾಡುತ್ತಿರುವ ಕೆಲಸ ಮಾಡೋಣ ಈ ಮನಸ್ಸು ಮಾಡುತ್ತಿರುವ ಕೆಲಸವನ್ನು ಮಾಡದೆ ಓಡಿ ಹೋಗುವುದಕ್ಕೆ ಒಂದು ನೆಪವನ್ನು ಹುಡುಕುತ್ತದೆ ಈಗ ಮಾಡುತ್ತಿರುವ ಕೆಲಸ ಮಾಡೋಣ ಮನಸ್ಸು ಮಾಡುತ್ತಿರುವ ಕೆಲಸವನ್ನು ಮಾಡದೆ ಓಡಿ ಹೋಗುವುದಕ್ಕೆ ಒಂದು ನೆಪವನ್ನು ಹುಡುಕುತ್ತದೆ ಭೂತಾರ್ಥಕ್ಕೂ ಭವಿಷ್ಯದ ಹೋಗಿ ಆಶ್ಚರ್ಯವನ್ನು ಆಶಯವನ್ನು ಪಡೆದು ವರ್ತಮಾನವನ್ನು ಮುಚ್ಚಿಡುತ್ತದೆ ಅದನ್ನು ಇದನ್ನು ನಿಲ್ಲಿಸಬೇಕು ಮನಸ್ಸನ್ನು ಮುಂದೆ ಎದುರುಗಿರುವ ಅರ್ಥವನ್ನು ಚಿಂತಿಸಬೇಕಿಲ್ಲದೆ ಭೂತ ಭವ್ಯಗಳನ್ನು ವಿಭಾಗಿಸುತ್ತಾ ವರ್ತಮಾನಾರ್ಥವನ್ನು ಬಿಡುವುದನ್ನು ಅಡ್ಡಗಟ್ಟಬೇಕು ಈಗ ಇಲ್ಲಿ ನಾನು ಕುಳಿತಿರುವುದು ತಪಸ್ಸಿಗೆ ಅದಷ್ಟು ಮಾಡೋಣ ಯಾವುದೋ ಒಂದು ಪ್ರವಾಹವಿದೆ ಅದು ಯಾವುದೋ ಕಾಣೆ ಅದು ಹೊತ್ತುಕೊಂಡು ಹೋಗುತ್ತಿದೆ ನಾನು ಬೇಡವೆಂದರೂ ನಮ್ಮನ್ನು ಸಾಣೆಗೆ ಹಿಡಿಯುತ್ತದೆ ಸಾಣೆಯು ನಮ್ಮ ಕಷ್ಟ ನಷ್ಟಗಳನ್ನು ಗಮನಿಸಿ ಉಜ್ಜುತ್ತಿದೆ ಉಜ್ಜಲಿ ನಾವು ಕ್ರಿಯೆಯಾದ ಮೇಲೆ ತಿಳಿಯಬಲ್ಲವಲ್ಲದೆ ಬಲ್ಲವಲ್ಲದೆ ಅದಕ್ಕಿಂತ ಮುಂಚೆ ತಿಳಿಯಲಾರವಲ್ಲ ಛೇ ಛೇ ತಡೆಯಬೇಕು ಈಗ ಭವಿಷ್ಯದ ಅರ್ಥದ ಚಿಂತನವೂ ಬೇಡವಿಲ್ಲದೆ ಮತ್ತೆ ಅದಕ್ಕೆ ಹೋಗುತ್ತಿದ್ದೇನೆ ಹಾಗಾದರೆ ವರ್ತಮಾನದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲವೇನು ಹೌದು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಅಬ್ಬಾ ವರ್ತಮಾನ ಕ್ಷಣವೇ ಇಲ್ಲ ಬರುತ್ತಿರುವುದನ್ನು ಹಂಗ ಆಗಿ ಹೋದುದು ಮೇಲಿನಿಂದ ಹರಿದು ನದಿಯು ಕೆಳಕ್ಕೆ ಉರುಳುತ್ತದೆ ಈ ಉರುಳು ಉರುಳುವುದಕ್ಕೆ ಸಿದ್ಧವಾಗುವುದು ಒಂದು ಕಡೆ ಉರುಳಿ ಧುಮುಕುವುದು ಒಂದು ಕಡೆ ಈ ಕಡೆಯಿಂದ ನೋಡುತ್ತಿದ್ದರೆ ನುಗ್ಗುತ್ತಿರುವ ನೀರು ಆ ಕಡೆಯಿಂದ ನೋಡಿದರೆ ಧುಮುಕಿ ಧುಮುಕಿರುವ ನೀರು ಈ ನಡುವೆ ಧುಮುಕುತ್ತಿದೆ ಎಂದು ಯಾವುದನ್ನು ಹೇಳಬೇಕು ಹಾಗಾದರೆ ಜೀವನದಲ್ಲಿ ವರ್ತಮಾನ ವರ್ತಮಾನ ಕ್ಷಣವೇ ಇಲ್ಲವೇ ಭೂತಕಾಲದ ಈಚಿನ ಕೊನೆ ಭವಿಷ್ಯತಿನ ಆರಂಭ ಇವೆರಡು ಸೇರಿ ಆಗುವ ನಿಮಿಷ ಕಾಲವೊಂದು ವರ್ತಮಾನ ಅಬ್ಬಾ ವರ್ತಮಾನದಲ್ಲಿ ಬದುಕುವುದು ಹೇಗೆ ಭೂತವಾಗಿ ಹೋಗುತ್ತಿರುವ ಕ್ಷಣವನ್ನು ಭವಿಷ್ಯತ್ತಿನಿಂದ ಕಿತ್ತುಕೊಂಡು ಅದಕ್ಕೆ ವರ್ತಮಾನವೆಂದು ಹೆಸರಿಟ್ಟು ಒಂದು ಕನಸು ಕಾಣುತ್ತಿರುವ ಅಲ್ಲವೇ ಇದು ನಿಜವೇ ವಿಶ್ವಾಮಿತ್ರನಿಗೆ ಇಂತಹ ಆಲೋಚನಾ ತರಂಗಗಳು ಹೊಸದಲ್ಲ ಸಲ ಒಂದೊಂದು ದಿನವಲ್ಲ ಹೀಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟಿದ್ದು ಉಂಟು ಆದರೆ ಈ ವರ್ತಮಾನದ ಲಕ್ಷಣವಲ್ಲ ಎಂಬುದು ಮನಸ್ಸಿಗೆ ಅರಿವಾಗ ಭಯಂಕರವಾಗಿದೆ ಏನು ತನ್ನ ಸರ್ವಸೂ ಹಂತಾಗಿದೆ ಭಯಂಕರವಾಗಿದ್ದ ಪ್ರವಾಹವು ನಾನು ನಿಲ್ಲಲು ತಾನು ನಿಲ್ಲಲು ಬಹುಕಷ್ಟಪಟ್ಟು ಸಂಪಾದಿಸಿದೆ ಏಕಾಶಯವಾಗಿದ್ದ ಗುಂಡು ಜಾರಿಬಿ ಬಿ ಮುಂದಕ್ಕೆ ಕೊಚ್ಚಿಹೋಗಲು ಉರುಳಿಕೊಂಡು ಸರ್ವನಾಶವಾಯಿತೆಂದು ಗಾಬರಿಗೊಂಡವನಂತೆ ಅನ್ಯಮನಸ್ಕನಾಗಿ ನಡೆದುಕೊಂಡು ಹೋಗುತ್ತಿದ್ದು ಅರಿವಿಲ್ಲದೆಯೇ ಜಾರಿ ಕಮರಿಗೆ ಬಿದ್ದವನಂತೆ ಆಗಿ ಆಯಾಸಪಟ್ಟಿದ್ದಾನೆ ಕಣ್ಣು ಕೂಡ ತೆರೆದುಕೊಂಡಿರಲು ಆಗಲಾರದಷ್ಟು ಶ್ರಾಂತನಾಗಿ ಅಂಗಯುಷ್ಟಿಯಂತ ನಿಂತಿರಲಾರದಷ್ಟು ಬಳಲಿ ಹಾಗೆಯೇ ಗುಹೆಯ ಗೋಡೆಗೆ ಒರಗಿಕೊಂಡಿದ್ದಾನೆ ಸೋತ ಇಂದ್ರಿಯಗಳು ವಿಷ್ಣಾಂತಿಯನ್ನು ಬಯಸಿ ಜೀವನಿಗೆ ಕನಸನ್ನು ಕಲ್ಪಿಸಿಕೊಟ್ಟು ಆಟಕ್ಕೆ ಏನಾದರೂ ಕೊಟ್ಟು ಮಗುವನ್ನು ಬಿಟ್ಟು ಓಡುವ ತಾಯಿಯಂತೆ ಎಲ್ಲಿಯೋ ಓಡಿ ಹೋಗಿ ಮರೆಯ ಮರೆಯಿಕೊಂಡಿದೆ ವಿಶ್ವಾಮಿತ್ರನಿಗೆ ಜಾಗ್ರತಿಯು ಸಡಿಲಾಗಿ ಜೋಂಪು ಹತ್ತಿ ಕನಸಿಗೆ ಇಳಿದಿದೆ ಕನಸಿನಲ್ಲಿ ಮಹಾಭಯಂಕರಿಯಾದ ಪುರುಷನೊಬ್ಬ ಕಾಣಿಸಿದ್ದಾನೆ ಆಕಾಶಕ್ಕೂ ಭೂಮಿಗೂ ಕೀಲುಕೊಟ್ಟಂತೆ ನಿಂತಿರುವ ಆ ಮಹಾಪುರುಷನ ಆಕಾರವು ಭಯಂಕರವಾಗಿದ್ದರೂ ಆತನು ಮಾತಾ ಸೌಮ್ಯವಾಗಿಯೇ ಸುಮಖನ ಸುಖಮುಖನಾಗಿಯೇ ಸ್ಮಿತಸುಂದರನಾಗಿಯೇ ಪ್ರಸನ್ನನಾಗಿಯೇ ಇದ್ದಾನೆ ವಿಶ್ವಾಮಿತ್ರನು ಅಪೂರ್ವ ದುಷ್ಟನಾದ ಆ ಮಹಾಪುರುಷನನ್ನು ಸಮೀಪಿಸಿ ಯಥೋಚಿತವಾದ ಸರ್ಕಾರ ಸತ್ಕಾರ ಮಾಡಿ ನೀನು ಯಾರೆಂದು ಕೇಳುತ್ತಾನೆ ಆತನ ನಕ್ಕು ನನ್ನನ್ನು ಕಾಣೆಯಾ ಅಥವಾ ನಾ ಯಾರು ತಾನೇ ನನ್ನನ್ನು ಬಲರಿಂದ ನೀನು ನನ್ನನ್ನು ಕಂಡಿರಬೇಕು ಆದ್ರಿಂದ ನಾನೇ ನನ್ನ ಪರಿಚಯವನ್ನು ಹೇಳುವೆನು ಹೇಳು ನೀನು ನೋಡು ಈತ ಬೆಳೆಯನ್ನು ಬೆಳೆಸುತ್ತಿರುವೆನು ಅಥವಾ ಬೆಳೆದಿರುವುದನ್ನು ಭಕ್ಷಿಸುತ್ತಿರುವೆನು ಹೀಗೆ ಮುಂದಿನ ಅನ್ನವನ್ನು ಬೆಳೆಸುತ್ತಾಳೆದಿಂದ ಬೆಳೆದಿರುವ ಅನ್ನವನ್ನು ಭಕ್ಷಿಸುತ್ತಾ ನನ್ನ ಕೆಲಸ ಎನ್ನುತ್ತಾನೆ ವಿಶ್ವಾಮಿತ್ನಿಗೆ ಏಕೋ ಅಂಜಿಕೆಯಾಗುತ್ತದೆ ನನ್ನ ಗತಿ ಏನು ಎನ್ನಬೇಕು ಅಷ್ಟರೊಳಗೆ ನನ್ನ ಗತಿ ಏನು ನನ್ನ ಗತಿ ಏನು ಎನ್ನಬೇಕು ಅಷ್ಟರೊಳಗೆ ಮಾತು ಅಲ್ಲಿಯೇ ನಿಂತು ಹೋಗುತ್ತದೆ ಕಾಲನು ತನ್ನ ಕೆಂಪಾದರು ಸುಂದರವಾದ ಕಣ್ಣಿನಿಂದ ಚಂದಿಕೆಯ ಚಂದಿಕೆಯಂತೆ ಮನೋಹರವಾದ ನೋಟವನು ಬೀರುತ್ತಾ ವಿಶ್ವಾಮಿತ್ರ ಇರುವುದೆಲ್ಲ ಒಂದೇ ಒಂದು ಅದು ಆಗ ಈಗ ಎನ್ನುವುದು ಇಲ್ಲವೇ ಇಲ್ಲ ಈಗ ಎನ್ನುವುದರ ಎರಡು ಕೊನೆಗಳು ಇಂದು ಮುಂದು ಅಲ್ಲವೇ ನೋಡು ಎನ್ನುತ್ತಾನೆ ಅಪಾರವಾದ ಜನಸಮೂಹದ ಒಂದು ದೃಶ್ಯ ಪರ್ವತದಂತಹ ಒಂದು ತೇರು ಜನ ಅದನ್ನು ಎಳೆಯುತ್ತಿದ್ದಾರೆ ಅವರು ಸಂಭ್ರಮ ಅಷ್ಟಿಷ್ಟೆಂದು ಹೇಳಲು ಸಾಧ್ಯವಿಲ್ಲ ಅವರು ಭೂಮಿ ತೂಕದ ಆ ತೇರನ್ನು ಎಳೆಯುತ್ತಿದ್ದಾರೆ ಅದು ಮುಂದೆ ಮುಂದೆ ಬಂದಿರುತ್ತಿಲ್ಲ ಅದನ್ನು ಎಳೆದವರೇ ಅದರ ಕೆಳಕ್ಕೆ ಬಿದ್ದು ಸಾಯುತ್ತಿದ್ದಾರೆ ಸತ್ತವರ ಲಕ್ಷ್ಯವೇ ಇಲ್ಲದೆ ಜನ ಮುನ್ನುಗುತ್ತಲೇ ಇದ್ದಾರೆ ವಿಶ್ವಾಮಿತನು ಆ ನೋಡಲಾರದೆ ಕಣ್ಣು ಮುಚ್ಚಿಕೊಳ್ಳಬೇಕೆಂದು ಕೊಳ್ಳುತ್ತಾನೆ ಕಣ್ಣು ಇನ್ನಷ್ಟು ವಿಶಾಲವಾಗಿ ತೆರೆಯುತ್ತದೆ ನೇರವಾಗಿ ಕಣ್ಣೊಳಗೆ ಬಂದು ಬಿಡುತ್ತದೆ ಆ ತೂಕವನ್ನು ತಡೆಯಲಾರದೆ ಗಾಬರಿಯಾಗಿ ವಿಶ್ವಾಮಿತನು ಕೂಗಿಕೊಂಡು ಎದ್ದಿದ್ದಾನೆ ಆತನ ಕೂಗು ಗವಿಯನ್ನು ತುಂಬಿ ಪ್ರತಿಧ್ವನಿಯು ಎದ್ದು ತನ್ನನ್ನು ಮುಸುಕುವುದರೊಳಗಾಗಿ ನಾನು ಕಣ್ಣು ಬಿಟ್ಟಿದ್ದಾನೆ ಇನ್ನೂ ಆತನಿಗೆ ತೇರು ಕಣ್ಣಲ್ಲಿ ಕುಳಿತಿರುವಂತ ಎಡೆಯಲ್ಲಿ ಏನೋ ತೂಕವಾಗಿದೆ ಗಾಬರಿಯೋ ಹಾಗೆಯೇ ಇರುವಂತಿದೆ ಎಚ್ಚರವಾದ ಮೇಲೆ ಸ್ವಪ್ನ ವೃತ್ತಿಯೋ ಹಾಗೆಯೇ ಇತ್ತು ತೇರು ಜನ ಕೊಲೆ ಬರೆಯುವಂತಿಲ್ಲ ಇದು ಏನು ಎಂದು ವಿಚಾರ ಮಾಡುತ್ತಿರುವಾಗ ಯಾರೋ ಉತ್ತರ ಹೇಳಿದಂತಾಯ್ತು ಇದೇ ಜಗನ್ನಾಥನ ತೇರು